ಯೂನಿಟ್ ಟೆನ್ ಲೆಸನ್ ನಂಬರ್ ತರ್ಟಿ ಫೈವ್ ನಿನ್ನೆ ಭಾನುವಾರ ರಜಾ ಇತ್ತು ನೀವೇನ್ ಮಾಡಿದ್ರಿ ನಿನ್ನೆ ಭಾನುವಾರ ರಜಾ ಇತ್ತು ನೀವೇನ್ ಮಾಡಿದ್ರಿ ನಿನ್ನೆಲ್ಲ ನಾವು ಮೈಸೂರು ಶ್ರೀರಂಗಪಟ್ಟಣ ಮತ್ತು ಬೃಂದಾವನ ನೋಡಿದ್ವು ನಿನ್ನೆಯಲ್ಲ ನಾವು ಮೈಸೂರು ಶ್ರೀರಂಗಪಟ್ಟಣ ಮತ್ತು ಬೃಂದಾವನ ನೋಡಿದವು ಸಲ ಮೊದಲನೇ ಸಲ ಹೇಗೆ ಹೋದ್ರಿ ಹೇಗ್ ಹೋದ್ರಿ ಪ್ರೈವೇಟ್ ಬಸ್ ನಲ್ಲಿ ಹೋದ್ರೋ ಇಲ್ಲ ಟ್ಯಾಕ್ಸಿಲ್ ಹೋದ್ರೈವೇಟ್ ಬಸ್ ನಲ್ಲಿ ಹೋದ್ರ ಇಲ್ಲ ಟ್ಯಾಕ್ಸಿಲ್ ಹೋದ್ರಿ ನಾವು ಆರು ಜನ ಇದ್ದವು ನಾವು ಆರು ಜನ ಇದ್ದವು ಆದ್ರಿಂದ ಒಂದು ಟ್ಯಾಕ್ಸಿನೇ ಗೊತ್ತು ಮಾಡಿದೆವು ಆದ್ರಿಂದ ಒಂದು ಟ್ಯಾಕ್ಸಿನೇ ಗೊತ್ತು ಮಾಡಿದೆವು ಹಾಸ್ಟೆಲ್ ಎಷ್ಟು ಗಂಟೆಗೆ ಹೊರಟ್ರಿ ಹೊರಟ್ರಿಲ್ ಹೊರಟು ಹಾಸ್ಟೆಲ್ನಿಂದ ಹನ್ನೆರಡು ಗಂಟೆಗೆ ಹೊರಟವು ಹಾಗಾದ್ರೆ ಬೆಳಿಗ್ಗೆ ಎಲ್ಲ ಹಾಸ್ಟೆಲ್ನಲ್ಲೇ ಇದ್ರ ಹಾಗಾದರೆ ಬೆಲ್ಲ ಹಾಸ್ಟೆಲ್ನಲ್ಲೇ ಇದ್ರ ಬೆಳಗ್ಗೆ ಎಂಟು ಗಂಟೆ ತನಕ ವಾಲಿಬಾಲ್ ಆಡಿದವು ಬೆಳಗ್ಗೆ ಎಂಟು ಗಂಟೆ ತನಕ ವಾಲಿಬಾಲ್ ಆಡಿದವು ಆಮೇಲೆ ಊಟ ಮಾಡಿದವು ಆಮೇಲೆ ಊಟ ಮಾಡಿದವು ನಾನು ಹನ್ನೆರಡು ಗಂಟೆವರೆಗೆ ನಿದ್ರಿಸಿದೆ ನಾನು ಹನ್ನೆರಡು ಗಂಟೆವರೆಗೆ ನಿದ್ರಿಸಿದೆ ಹೊರಟುವು ಹೊರಟುವು ಮೈಸೂರಲ್ಲೇ ಯಾವ್ಯಾವ ಸ್ಥಳ ನೋಡಿದ್ರಿ ಮೈಸೂರಲ್ಲಿ ಯಾವ್ಯಾವ ಸ್ಥಳ ನೋಡಿದ್ರಿ ಜಗನ್ಮೋಹನ ಚಿತ್ರಶಾಲೆ ಜಗನ್ಮೋಹನ ಚಿತ್ರಶಾಲೆ ಝೂ ಗಾರ್ಡನ್ ಝೂ ಗಾರ್ಡನ್ ಸಿಲ್ಕ್ ಫ್ಯಾಕ್ಟ್ರಿ ಸಿಲ್ಕ್ ಫ್ಯಾಕ್ಟ್ರಿ ಗಂಧದ ಕಾರ್ಖಾನೆ ನೋಡಿದ್ವು ಜಗನ್ಮೋಹನ್ ಚಿತ್ರಶಾಲೆ ಚೆನ್ನಾಗಿದೆ ಜಗನ್ಮೋಹನ್ ಚಿತ್ರಶಾಲೆ ಚೆನ್ನಾಗಿದೆ ಅಲ್ವಾ ಹೌದು ಹೌದು ನನಗೆ ತುಂಬಾ ಹಿಡಿಸ್ತು ನನಗೆ ತುಂಬ ಹಿಡಿಸಿತು ರವಿವರ್ಮನ ಚಿತ್ರಗಳು ರವಿವರ್ಮನ ಚಿತ್ರಗಳು ಗಡಿಯಾರ ಮತ್ತು ಸೈನಿಕರು ಗಡಿಯಾರ ಮತ್ತು ಸೈನಿಕರು ಅವೆಲ್ಲಕ್ಕಿಂತ ಆ ದೀಪದ ಹೆಂಗಸು ನನಗೆ ತುಂಬ ಹಿಡಿಸಿದ್ವು ಅವೆಲ್ಲಕ್ಕಿಂತ ಆ ದೀಪದ ಹೆಂಗಸು ನನಗೆ ತುಂಬಾ ಹಿಡಿಸಿದ್ವು ಶ್ರೀರಂಗಪಟ್ಟಣದಲ್ಲಿ ಏನೇನ್ ನೋಡಿದ್ರಿ ಶ್ರೀರಂಗಪಟ್ಟಣದಲ್ಲಿ ಏನೇನ್ ನೋಡಿದ್ರಿ ಅಲ್ಲಿ ಶ್ರೀರಂಗನಾಥನ ದೇವಸ್ಥಾನ ಅಲ್ಲಿ ಶ್ರೀರಂಗನಾಥನ ದೇವಸ್ಥಾನ ದರಿಯಾ ದೌಲತ್ ದರ್ಯಾ ದೌಲತ್ ಸಂಘಂ ನೋಡಿದವು ಸಂಗಮ ನೋಡಿದವು ಶ್ರೀರಂಗನಾಥನ್ ಪ್ರತಿಮೆ ಹೇಗಿದೆ ಶ್ರೀ ರಂಗನಾಥನ್ ಪ್ರತಿಮೆ ಹೇಗಿದೆ ಪ್ರತಿಮೆ ತುಂಬಾ ಚೆನ್ನಾಗಿದೆ ಪ್ರತಿಮೆ ತುಂಬಾ ಚೆನ್ನಾಗಿದೆ ಅಲ್ಲಿ ಪೂಜೆ ಮಾಡಿಸಿದ್ರಾ ನೋಡಿ ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ ನೋಡಿ ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ ಆದ್ರೆ ನನ್ನ ಸ್ನೇಹಿತರು ಬಿಡ್ಬೇಕಲ್ಲ ಆದರೆ ನನ್ನ ಸ್ನೇಹಿತರು ಬಿಡ್ಬೇಕಲ್ಲ ಅವರೇ ದುಡ್ಡು ಕಟ್ಟಿದ್ರು ಅವರೇ ದುಡ್ಡು ಕಟ್ಟಿದ್ರು ಅವ್ರ ಬಲವಂತಕ್ಕೆ ಪೂಜೆ ಮಾಡಿಸ್ದೆ ಅವ್ರ ಬಲವಂತಕ್ಕೆ ಪೂಜೆ ಮಾಡಿಸ್ದೆ ಅಲ್ಲಿಂದ ಬೃಂದಾವನಕ್ಕೆ ಅಲ್ಲಿಂದ ಬೃಂದಾವನಕ್ಕೆ ಹೋದ್ರಾವನ ತುಂಬಾ ಚೆನ್ನಾಗಿದೆ ಬೃಂದಾವನ ತುಂಬಾ ಚೆನ್ನಾಗಿದೆ ಇದೇ ಮೊದಲ ಸಲ ನಾನು ಅಂತ ಸುಂದರವಾದ ಸ್ಥಳ ನೋಡ್ತಾ ಇರೋದು ಇದೇ ಮೊದ್ಲು ಸಲ ನಾನಂತ ಸುಂದರವಾದ ಸ್ಥಳ ನೋಡ್ತಾ ಇರೋದು ಅದನ್ ಯಾರು ಕಟ್ಟಿಸಿದ್ರು ಅದನ್ ಯಾರ ಕಟ್ಸಿದ್ರು ಅದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಸಿದ್ರು ಅದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಸಿದ್ರು ಯ್ಯನವರು ಯೋಜನೆ ಹಾಕಿದ್ರು ಯೋಜನೆ ಹಾಕಿದ್ರು ಕಾರಂಜಿಗಳು ಆ ಬಣ್ಣ ಬಣ್ಣದ ಕಾರಂಜಿಗಳು ವಿದ್ಯುದ್ದೀಪದ ವೈಭವ ವಿದ್ಯುದ್ದೀಪದ ವೈಭವ ನೀರಿನ ರಭಸ ಒಂದೊಂದು ಅದ್ಭುತವಾಗಿದೆ ನೀರಿನ ರಭಸ ಒಂದೊಂದು ಅದ್ಭುತವಾಗಿದೆ ಈಗಂತೂ ನೀರ್ ಇದೆ ಈಗಂತೂ ನೀರ್ ಭರ್ತಿ ಇದೆ ಸಾಯಂಕಾಲದ ಹೊತ್ತು ಅದನ್ನ ನೋಡ್ಬೇಕು ಹೊತ್ತು ಅದನ್ನ ನೋಡ್ಬೇಕು ಎಷ್ಟ್ರಿ ಎಷ್ಟ್ರಿ ಎಂಟು ಮುಕ್ಕಾಲ್ ತನಕ ಅಲ್ಲೆಲ್ಲ ತಿರುಗಿದ್ವು ಎಂಟು ಮುಕ್ಕಾಲ್ ತನಕ ಅಲ್ಲೆಲ್ಲಾ ತಿರುಗಿದ್ವು ನನ್ನ ಸ್ನೇಹಿತರು ಹಾಡಿದರು ಇಬ್ರು ಅದಕ್ಕೆ ತಕ್ಕಂತೆ ಕುಣಿದ್ರು ಇಬ್ರು ಅದಕ್ಕೆ ತಕ್ಕಂತೆ ಕುಣಿದ್ರು ಅಂಥ ಜಾಗದಲ್ಲಿ ಯಾರಕ್ ತಾನೇ ಕುಣಿಬೇಕು ಅಂತ ಅನ್ಸಲ್ಲ ಹೇಳಿ ಅಂಥ ಜಾಗದಲ್ಲಿ ಯಾರಕ್ ತಾನೆ ಕುಣಿಬೇಕು ಅಂತ ಅನ್ಸಲ್ಲ ಹೇಳಿ ನೀವ್ ಹೇಳೋದ್ ನಿಜ ನೀವ್ ಹೇಳೋದ್ ನಿಜ ಬೃಂದಾವನ ಹೆಸರಿಗೆ ತಕ್ಕ ಹಾಗಿದೆ ಬೃಂದಾವನ ಹೆಸರಿಗೆ ತಕ್ಕ ಆಗಿದೆ ಅಂತೂ ರಜಾದಿನಾನ ತುಂಬಾ ಚೆನ್ನಾಗಿ ಕಳದ್ರಿ ಅಂತೂ ರಜಾ ತುಂಬಾ ಚೆನ್ನಾಗಿ ಕಳದ್ರಿ ರಜಾ ದಿನಾನೇನೋ ಕಳದೆ ರಜಾ ದಿನಾನೇನೋ ಚೆನ್ನಾಗಿಯೇ ಕಳದೆ ಆದ್ರೆ ಸಾಕಷ್ಟು ಹಣಾನೂ ಕೈ ಬಿಡ್ತು ಆದ್ರೆ ಸಾಕಷ್ಟು ಹಣಾನೂ ಕೈ ಬಿಡ್ತು Drills, Transformation ಡ್ರಿಲ್ drill. Model ನಾನು ಕೆಲಸ ಮಾಡ್ತೀನಿ ನೀನು ರಮನನ್ನು ಕೂಗ್ತೀಯೇನು ರಮನನ್ನು ಕೂಗಿದೆ ಮಕ್ಕಳು ಜೋರಾಗಿ ಓಡ್ತಾರೆ ಮಕ್ಕಳು ಜೋರಾಗಿ ಓಡಿದರು ನೀವು ಹಣ್ಣು ಮಾರ್ತೀರಿ ನೀವು ಹಣ್ಣು ಮಾರಿದಿರಿ ನರಿ ದ್ರಾಕ್ಷಿ ನೋಡುತ್ತೆ ನೋಡಿತು ಕಚ್ಚತಿನಿ. ನಾನು ಬೆರಳು ಕಚ್ಚಿದೆ ನಾವು ಟ್ರಾನ್ಸ್ಫಾರ್ಮ್ ಅವನು ಪರೀಕ್ಷೆಗೆ ದುಡ್ಡು ಕಟ್ತಾನೆ. ಅವನು ಪರೀಕ್ಷೆಗೆ ಅವಳು ಭತ್ತಾ ಕುಟ್ತಾಳೆ ಅವಳು ಭತ್ತಾ ಕುಟ್ಟಿದಳು ನಮ್ಮ ತಂದೆ ಬಾಗಿಲು ತಟ್ಟ ತಂದೆ ಬಾಗಿಲು ತಟ್ಟಿದರು ಮುಚ್ಚಿದೆ ಮಾಡಲ್ ನಾನು ಮನೆ ಕಟ್ಟಿಸ್ತೀನಿ ನಾನು ಮನೆಯನ್ನು ಕಟ್ಟಿಸಿದೆ ನೌ ಫಾರ್ಮ್ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಅಣೆಕಟ್ಟು ಕಟ್ಟಿಸುತ್ತಾರೆ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಅಣೆಕಟ್ಟು ಕಟ್ಟಿಸಿದರು ಅವಳು ಹೊಸ ಓಡಿಸುತ್ತಾಳೆ ಅವಳು ಹಸು ಓಡಿಸಿದಳು ನಾವು ಒಂದು ಪೆನ್ ತರಿಸ್ತೇವೆ ನಾವು ಒಂದು ಪೆನ್ ತರಿಸಿದೆವು ಪದ್ಯ ಮಲಗಿದೆ. ನೌ ಫಾರ್ಮ್ ಅವನು ಊರೆಲ್ಲಾ ತಿರುಗ್ತಾನೆ ತಿರುಗಿದು ಮಂಜು ಕರಗುತ್ತದೆ ಮಂಜು ಕರಗಿತು ಶಕುಂತಲೆ ಅಗಲುತ್ತಾರೆಷ್ಯಂತ ಶಕುಂತಲೆ ಅಗಲಿದರು ಬಿಲ್ಡಪ್ ಡ್ರಿಲ್ ಮಾಡಲ್ ಓದಿದರು ನಾಲ್ಕನೇ ಪಾಠ ಓದಿದರು ಕನ್ನಡ ನಾಲ್ಕನೇ ಪಾಠ ಓದಿದರು ಕ್ಲಾಸಿನಲ್ಲಿ ಕನ್ನಡ ನಾಲ್ಕನೇ ಪಾಠ ಓದಿದರು ಬೆಳಗ್ಗೆ ಕ್ಲಾಸಿನಲ್ಲಿ ಕನ್ನಡ ನಾಲ್ಕನೇ ಪಾಠ ಓದಿದರು ನಿನ್ನೆ ಬೆಳಿಗ್ಗೆ ಕ್ಲಾಸಿನಲ್ಲಿ ಕನ್ನಡ ನಾಲ್ಕನೇ ಪಾಠ ಓದಿದರು ವಿದ್ಯಾರ್ಥಿಗಳು ನಿನ್ನೆ ಬೆಳಗ್ಗೆ ಕ್ಲಾಸಿನಲ್ಲಿ ಕನ್ನಡ ನಾಲ್ಕನೇ ಪಾಠ ಓದಿದರು ನಾವು ಕಟ್ಟಿಸಿದ ಮನೆಯನ್ನು ಕಟ್ಟಿಸಿದ ಒಂದು ಮನೆಯನ್ನು ಕಟ್ಟಿಸಿದ ಅವನು ಸರಸ್ವತೀಪುರದಲ್ಲಿ ಒಂದು ಮನೆಯನ್ನು ಕಟ್ಟಿಸಿದ ಮುಚ್ಚಿದಳು ಕಿಟಕಿಯನ್ನು ಮುಚ್ಚಿದಳು ರೂಮಿನ ಕಿಟಕಿಯನ್ನು ಮುಚ್ಚಿದಳು ಅವಳು ರೂಮಿನ ಕಿಟಕಿಯನ್ನು ಮುಚ್ಚಿದಳು ಓಡಿತು ಜೋರಾಗಿ ಓಡಿತು ಮನೆಯ ಕಡೆಗೆ ಜೋರಾಗಿ ಓಡಿತು ನಾಯಿ ಮನೆಯ ಕಡೆಗೆ ಜೋರಾಗಿ ಓಡಿತು